ಎಂಟು ಹುಯ್ಯಲೋ ಹುಯ್ಯಲು ಜಾತಕರ್ಮವು ವೈದಿಕ ಕರ್ಮ ಅದಕ್ಕೆ ಲೌಕಿಕದ ಸೋಂಕು ಹತ್ತಬಾರದು ಅದು ದೇವರಾತನ ಹತ ಆದರೆ ಅರಮನೆಯು ಅದಕ್ಕೆ ಒಪ್ಪಲಿಲ್ಲ ವಂಶಭೂಷಣನಾದ ಮಗನು ಹುಟ್ಟಿದ್ದಾನೆ ಅದರಿಂದ ದಿಗ್ ದಿಗಂತಗಳಲ್ಲಿಯೂ ಈ ಸುದ್ದಿ ಹರಡಬೇಕು ಎಂದು ಅವರ ವಾದ ಅದರ ಮೇಲೆ ದೇವರಾತನ ಮೇಲೆ ತನ್ನ ಪ್ರಭಾವವನ್ನು ಬೀರಿ ಅವನು ಮನೆಯ ಅರಮನೆಯ ಸಲಹೆಯನ್ನು ಅಂಗೀಕರಿಸಲು ಭಾರ್ಗವನ ಪ್ರಯತ್ನಗಳು ಆ ಮಿಥಿಲಾ ನಗರದಲ್ಲಿ ಮಾತನ್ನು ಅಂಗೀಕರಿಸಿದವರು ಒಬ್ಬರೇ ಒಬ್ಬರು ಅವರು ಆ ವೃದ್ಧ ಬುಡಿದ ಅವರನ್ನು ಬಿಡಿ ತಾವು ಅಪರಿಗ್ರಹಿಗಳು ಇತರರು ತಮ್ಮಂತೆ ಅಪಗ್ರಹಿಗಳಾಗಿರಬೇಕು ಎಂದು ಅವರ ಆಶೆ ಎಂದು ಮೂಗು ಮುರಿಯುವವರೇ ಬಲು ಬಂದಿ ಅಂತೂ ಜಾತಕರ್ಮವು ರಾಜವಾಡಿಯ ಕರ್ಮಗಳಂತೆ ನಡೆಯಿತು ಒಂದೇ ಗಾಡಿ ಒಂದು ಗಾಡಿ ಸಕ್ಕರೆಯನ್ನು ಹಂಚಿಕೆ ಹಂಚಿಯಾಯಿತು ಅರಮನೆಯ ಜೋಯಿಸರೇ ಬಂದು ಜಾತಕವನ್ನು ಅವರಿಗೆ ಆಶ್ಚರ್ಯ ಆಚಾರ್ಯರೇ ನಾನು ಇರುವವರೆಗೆ ಇಂತಹ ಶುಭ ಜಾತಕವನ್ನು ನೋಡೇ ಇರಲಿಲ್ಲ ತುಲಾಲಗ್ನ ಚತುರ್ಥದಲ್ಲಿ ಕುಚ ಕುಜ ಉಚ್ಚ ದಶಮದಲ್ಲಿ ಗುರು ಉಚ್ಚ ದ್ವಿತೀಯದಲ್ಲಿ ರವಿ ನೋಡಿದರೆ ಈತನು ವಂಶಭೂಷಣನಾಗುವುದರಲ್ಲಿ ನಾನಿರುವವರಿಗೆ ಇಂತಹ ಶುಭ ಜಾತಕವನ್ನು ನೋಡಿರಲಿಲ್ಲ ತುಲಾಲಗ್ನ ಚತುರ್ಥದಲ್ಲಿ ಕುಜ ಉಚ್ಚ ದಶಮದಲ್ಲಿ ಗುರು ಉಚ್ಚ ದ್ವಿತೀಯದಲ್ಲಿ ರವಿ ನೋಡಿದರೆ ಈತನು ವಂಶಭೂಷಣನಾಗುವುದರಲ್ಲಿ ಲೋಕಕ್ಕೆ ವಿಭೂಷಣವಾಗುವುದರಲ್ಲಿ ಸಂದೇಹವಿಲ್ಲ ಈತನಿಗೆ ಬಾಯಿ ಬದುಕುವವರಿಲ್ಲ ಎಂದು ಎಷ್ಟೋ ವಿಧವಾಗಿ ಹೊಗಳಿದರು ಅಂದು ಆಚಾರ್ಯನು ಪ್ರಥೋತ್ಸವಕ್ಕೆಂದು ಎರಡು ಮೂಟೆ ಸಕ್ಕರೆ ತರಿಸಿದ್ದನು ಅರಮನೆಯಿಂದ ಮೂರು ಮೂಟೆ ಸಕ್ಕರೆ ಬಂತು ಅಂತೂ ಒಟ್ಟು ಐದು ಮೂಟೆ ಸಕ್ಕರೆಯೂ ಹಂಚಿಯಾಯಿತು ನಾಮಕರಣ ದಿವಸವು ಹಾಗೆ ಆಯಿತು ಲೋಕಭೂಷಣನಾಗುವವನು ಕೊಟ್ಟಿದಾನೆಂಬ ಎಂಬುದರ ಮೇಲೆ ಮಹಾರಾಜರಿಗೆ ಅಭಿಮಾನವು ಹೆಚ್ಚಾಯಿತು ಒಂದು ನೂರು ಬಳ್ಳ ಅಕ್ಕಿಯನ್ನು ಸೋಪಸ್ಕರದೊಡನೆ ಕಳುಹಿಸಿಕೊಟ್ಟರು ಅದರಲ್ಲಿ ಉಳಿಸಿಕೊಳ್ಳಬೇಕೆಂಬ ಯೋಚನೆಯೇ ಇಲ್ಲದೆ ಆಚಾರ್ಯನು ತನ್ನ ಮನೆಯಲ್ಲಿ ತುಂಬಿದಕ್ಕಿಬೇಳೆಗಳನ್ನು ಅದರ ಜೊತೆಗೆ ಬರೆಸಿದನು ಸುಮಾರು ಮಾಧ್ಯಮಿಕ ಹೊತ್ತಿಗೆ ವೈದಿಕ ಕರ್ಮವು ಮುಗಿಯಿತು ಮೊದಲು ಪುಣ್ಯಾಹವಾಯಿತು ಭೂಮಿಯಿಂದ ಯಾವಾಗಲೂ ಹೇಳುತ್ತಿರುವ ಅಗಾಹ ಶಕ್ತಿಗಳನ್ನು ತುಳಿದು ಮೇಲಿನಿಂದ ಇಳಿಯುವ ಪುಣ್ಯಾಹ ಶಕ್ತಿಗಳು ತಾವೇತವಾಗುವಂತೆ ಮಾಡುವುದು ಪುಣ್ಯಾಹದ ಉದ್ದೇಶ ಹಾಗೆಯೇ ಆ ಉದ್ದೇಶವು ನೆರವೇರಿತೆಂದು ಅಲ್ಲಿಗೆ ಬಂದವರಿಗೆಲ್ಲ ಗೊತ್ತಾಗುವಂತೆ ಎಲ್ಲೆಲ್ಲಿಯೂ ಪ್ರಸನ್ನತೆಯು ತಾನೇ ತಾನಾಗುತ್ತದೆ ನವಗ್ರಹ ಹೋಮ ಆಯುಷ ಹೋಮಗಳಾದವು ನವಗ್ರಹಗಳು ಪ್ರಸನ್ನರಾಗಿ ಬಂದು ಆಹುತಿಯನ್ನು ತೆಗೆದುಕೊಂಡು ಹೋದದ್ದನ್ನು ಅಲ್ಲಿ ಜ್ಞಾನ ಚಕ್ಷು ಸಿದ್ಧ ಸಿದ್ಧವರೆಲ್ಲರೂ ಕಂಡು ಸಾಧುವು ಸಾಧುವು ಎಂದರು ಆಯುಷ್ಯ ಹೋಮ ಕಾಲದಲ್ಲಿ ಅಗ್ನಿಯು ಪ್ರಸನ್ನನಾಗಿ ಜ್ವಾಲಾಮಾಲ ಪರಿಶೋಭಿತನಾದರೂ ಶಾಂತನಾಗಿ ಪ್ರದಕ್ಷಿಣಾಕಾರವಾಗಿ ಸಂಚರಿಸುತ್ತಾ ಹವ್ಯವನ್ನು ಸ್ವೀಕರಿಸಿದನು ಹೋಮಕ್ಕೆ ಬಂದಿದ್ದ ಋತು ಋತ್ವಿಜರು ನಾವು ಇದುವರೆಗೂ ಎಷ್ಟೋ ಹೋಮಗಳನ್ನು ಮಾಡಿದ್ದೇವೆ ಆದರೆ ಯಜ್ಞೇಶ್ವರನು ಇಷ್ಟು ಪ್ರಸನ್ನನಾಗಿದ್ದುದನ್ನು ನಾವು ನೋಡ ಹೊಗೆಯೇ ಹೆಸರೇ ಇಲ್ಲವಲ್ಲ ಭಲೇ ಭಲೆ ನೋಡಿದರೆ ಈ ಮಗುವು ದೇವ ಕಾರ್ಯಾರ್ಥವಾಗಿಯೇ ಜನಿಸಿರಬೇಕು ಎಂದು ಮಗುವನ್ನು ಹೊಗಳಿದರು ಇತರರು ಕೆಲವರು ನೀವು ಸರಿಯಾಗಿ ಯೋಚಿಸಲಿಲ್ಲ ಅಲ್ಲಿ ಕುಳಿತಿರುವವರು ಯಾರು ಸಾಕ್ಷಾತ್ ಯಾಜ್ಞವೈಕ್ಯರು ದೇವರಾತರೆಂದು ಅವರ ಹೆಸರು ಅಲ್ಲದೆ ಆಚಾರ್ಯರು ಅವರು ಎಷ್ಟು ಯಾಗಗಳನ್ನು ಯಾಗಗಳಲ್ಲಿ ಅಧ್ವೈರ್ಯ ಅಧ್ವರ್ಯ ಮಾಡಿ ಯಜ್ಞೇಶ್ವರನನ್ನು ದೇವತೆಗಳನ್ನು ಮುಚ್ಚಿಸಿದ್ದರು ಅವರೇ ಯಜಮಾನರಾಗಿ ಕುಳಿತಿರುವಾಗ ಹೀಗಾಗುವುದೇನು ಮಹಾ ಆಶ್ಚರ್ಯವೇನು ಎಂದರು ಅನಂತರ ಪಿತೃಪೂಜಾ ರೂಪ ರೂಪವಾದ ನಾಂದಿಯಜ್ಞವು ನಡೆಯ ನೆರವೇರಿತು ಮಗನಿಗೆ ದೇವರಾತನು ಯಾಜ್ಞವೈತಿಯನೆಂದೇ ಹೆಸರಿಟ್ಟನು ಅಲ್ಲಿಗೆ ಬಂದಿದ ಕುಲಪತಿ ವೈಶಂಪಾಯನನ್ನು ಕುಲಪತಿ ಉದ್ದಾಲಕನ ಮುಖವನ್ನು ನೋಡಿದನು ಆತನು ಮುಸುಮುಸಿನಗುತ್ತಾ ಈ ಮಗುವು ಬ್ರಹ್ಮಜ್ಞಾನಿಯಾಗಿ ಕರ್ಮತ್ಯಾಗ ಮಾಡಾನೆಂದು ಆಚಾರ್ಯರಿಗೆ ಹೆದರಿಕೆ ಆದ್ದರಿಂದ ಈ ಹೆಸರಿದ್ದರೆ ಯಾವಾಗಲೋ ಆತನಿಗೆ ತಾನು ಕರ್ಮರ ವಂಶದವನೆಂದು ನೆನಪಾಗಿರುತ್ತದೆ ಎಂದು ಆಚಾರ್ಯರ ಅಭಿಮತ ಇರಲಿ ಬಿಡಿ ತಾಯಿ ಮನೆಯಲ್ಲಿ ಇನ್ನೂ ಯಾವುದಾದರೂ ಹೆಸರಿಟ್ಟು ಕರೆಯುತ್ತಾ ಬರುತ್ತಾರೆ ಅದೇನು ಮಹಾ ಎಂದನು ವೈಶಂಪಾಯನರು ತಲೆದೂಗಿ ಸರಿ ಸರಿ ಎಂದರು ಅಂತೂ ಮಾಧ್ಯಮಿಕ ವೇಳೆಗೆ ವೈದಿಕ ಕ್ರಮ ಎಲ್ಲ ನೆರವೇರಿತು ಆಚಾರ್ಯರ ಮನೆ ಹಿಂದೆ ಒಂದು ಭಾರೀ ತೋಟ ಅದರಲ್ಲಿ ವಿಶಾಲವಾದ ಒಂದು ಕುಳ ಕೊಳದ ಮಗುಲಲ್ಲಿಯೇ ವಿಸ್ತಾರವಾದ ಪಾಕಶಾಲೆ ಏರ್ಪಟ್ಟಿತು ಎಲ್ಲ ಸಿದ್ಧವಾಗಿದೆ ಎಲ್ಲರೂ ಮಾಧ್ಯಾತ್ಮಿಕಕ್ಕೆ ಏಳಬಹುದು ಎಂದು ಅಡುಗೆಯವರು ಬಂದು ಎಲ್ಲರನ್ನೂ ಎಬ್ಬಿಸಿದರು ತ್ರಿಕಾಲ ಸ್ನಾನ ಮಾಡುವವರು ಸ್ನಾನಕ್ಕೆ ಸಿದ್ಧರಾದರು ಮಿಕ್ಕವರು ತಮ್ಮ ತಮ್ಮ ಕರ್ಮಗಳಲ್ಲಿ ಪ್ರವೃತ್ತರಾದರು ಅಲ್ಲಿಗೆ ವೃದ್ಧರೊಬ್ಬರಿಗೆ ಅಲ್ಲಿದ್ದ ವೃದ್ಧರೊಬ್ಬರಿಗೆ ಒಂದು ಯೋಚನೆ ಬಂತು ಕಾರ್ತಿಕ ಮಾಸವನ ಭೋಜನ ನಲಿಯ ಮೆರವೂ ಇದೆ ಏತಕ್ಕೆ ಒಂದು ಧಾತ್ರಿ ಮಾಡಬಾರದು ಎನಿಸಿ ಆಚಾರ್ಯರನ್ನು ಹುಡುಕಿಕೊಂಡು ಹೋಗಿ ತಮ್ಮ ಸಲಹೆಯನ್ನು ಅವರು ಮುಂದಿಟ್ಟರು ಅವರು ಒಳ್ಳೆಯ ಯೋಚನೆ ಗೃಹ ಶೌಚವೂ ಕಳೆದಿದೆ ಯಾಕಾಗಬಾರದು ಆದರೂ ಇಬ್ಬರು ಕುಲಪತಿಗಳು ಬಂದಿದ್ದಾರೆ ಅವರನ್ನು ಒಂದು ಮಾತು ಕೇಳಿಬಿಡೋಣ ಎಂದು ಅವರನ್ನು ಕರೆದುಕೊಂಡು ಕುಲಪತಿಗಳನ್ನು ಹುಡುಕಿಕೊಂಡು ಹೋದರು ಇಬ್ಬರು ಕೊಳದ ಬಲಿಯಿಂದ ಸಿಕ್ಕಿದರು ಒಬ್ಬರು ಸ್ನಾನ ಮಾಡಿ ಆಗತಾನೆ ಮೇಲಕ್ಕೆ ಬಂದು ಶಿಷ್ಯನು ಕೊಟ್ಟ ಮಡಿಯನ್ನು ಇನ್ನೊಬ್ಬರು ನೀರಿನಲ್ಲಿ ಇಳಿದಿದ್ದಾರೆ ಆಚಾರ್ಯನ್ನು ಬಂದು ಯಜಮಾನರು ಏನೋ ಹೇಳಬೇಕೆಂದಿದ್ದಾರೆ ಎಂದು ವಿಷಯವನ್ನು ಪ್ರಸ್ತಾಪಿಸಿದನು ಕುಲಪತಿ ವೈಶಂಪಾಯನು ತಲೆದೂಗಿ ಒಳ್ಳೆಯ ಸಲಹೆ ಆಗಬಹುದು ಆದರೂ ಉದ್ದಾಲಕರು ಬರಲಿ ಅವರನ್ನು ಕೇಳಿ ಮಾತಾಡೋಣ ಆ ವೇಳೆಗೆ ಗಮನಕ್ಕೆ ಬೇಕಾಗುವ ಸಾಮಗ್ರಿಗಳನ್ನೆಲ್ಲ ಸಿದ್ಧಪಡಿಸಿಕೊಳ್ಳಿ ಅದಕ್ಕಾಗಿ ಪ್ರತ್ಯೇಕವಾಗಿ ಒಂದು ಅನ್ನವಾದರೂ ಆಗಲಿ ಎಂದರು ಆಚಾರ್ಯನು ಸರಿ ಎಂದು ಆ ಅಪ್ಪಣೆಯನ್ನು ನೆರವೇರಿಸಲು ಶಿಷ್ಯರೊಬ್ಬನನ್ನು ಕಳುಹಿಸಿ ತಾನು ಸಲಹೆಯನ್ನು ಸೂಚಿಸಿದ ವೃದ್ಧರೊಡನೆ ಉದ್ದಾಲಕರನ್ನು ಕಾಯ್ತಾನ ಎಂದನು ಅವರು ಬಂದರು ಸಲಹೆಯನ್ನು ಕೇಳಿ ಯಾಕಾಗಬಾರದು ಅಗತ್ಯವಾಗಿ ಆಗಬಹುದು ಆದರೂ ಚಾತು ಚಾತುವರ್ಣದವರು ಬರಬೇಕಲ್ಲ ಎಂದರು ವೈಶಂಪಾಯ್ನವರು ಎಲ್ಲಿ ಹೋದರೂ ರಾಜಧಾನಿಯವರೆಲ್ಲ ಬಂದಿಲ್ಲ ಎನ್ನುವುದೊಂದೇ ಕೊರತೆ ಆಚಾರ್ಯರ ಮನೆಯಲ್ಲಿ ಸಮಾರಾಧನೆವೆಂದರೆ ಮುಖ್ಯಮುಖ್ಯರಾದವರೆಲ್ಲೇ ಬಂದೇ ಇರುತ್ತಾರೆ ಎಲ್ಲದಕ್ಕಿಂತಲೂ ಆ ಬುಡಿದರೂ ಬಂದಿದ್ದಾರೆ ತಾನೆ ಅವರು ಬಂದರೆ ಒಂದು ಲಕ್ಷ ಜನ ಬಂದ ಹಾಗೆ ಅಸಮಂತಾ ಪಂಕ್ ಪುನಂತಿ ಅಂತಹವರೊಬ್ಬರು ಬಂದರೆ ಸಾಕು ಅವರು ಕುಳಿತ ಪಂಕ್ ಅಷ್ಟೇನೋ ಅವರು ತೆಗೆದ ಕಡೆಗೆ ಕಡೆ ಊಟಕ್ಕೆ ಕುಳಿತವರೆಲ್ಲ ಕೃತಾರ್ಥರಾಗುವವರು ಅವರನ್ನೇ ಅಪೋಷಣ ಹಾಕಿರಂದರೆ ಆಯಿತು ಎಂದರು ಅಷ್ಟರಲ್ಲಿ ಸನ್ನಾಹಾರ್ಥವಾಗಿ ಹೋಗಿದ ಶಿಷ್ಯನು ಬಂದನು ಎಲ್ಲವೂ ಸಿದ್ಧವಾಗುತ್ತಿದೆ ಎಂದು ಅರಿಕೆ ಮಾಡಿದನು ಬ್ರಹ್ಮಯಜ್ಞವಾದ ಮೇಲೆ ಇಬ್ಬರು ಕುಲಪತಿಗಳು ಕುಲಪತಿಗಳ ಸಮ್ಮುಖದಲ್ಲಿ ಬುಡಿದರು ಧಾತ್ರಿ ಹವನ ಮಾಡುವುದು ಎಂದು ಗೊತ್ತಾಯಿತು ಸಕಾಲದಲ್ಲಿ ಧಾತ್ರಿ ಹವನವಾಗಿ ಎಲ್ಲರೂ ವೈಶ್ವ ದೇವನನ್ನು ನೆರವೇರಿಸಿದರು ಭೋಜನದಲ್ಲಿ ಭೋಜನಾನಂತರದಲ್ಲಿ ವೇದ ಘೋಷಗಳು ಮುಳುಗಿದವು ಅಂದು ಅಲ್ಲೇ ನಡೆದಿದ್ದ ಚಾತು ವರ್ಣದವರು ಪುಷ್ಕಳವಾಗಿ ಭೋಜನ ಮಾಡಿದರು ಸಂಜೆಯವರೆಗೂ ಸಮಾರಾಧನೆ ನಡೆಯಿತು ಆಚಾರ್ಯನ ಉಗ್ರಾಣದಲ್ಲಿ ತುಂಬಿಟ್ಟಿದ್ದಕ್ಕೆ ಬೆಳೆಗಳೆಲ್ಲ ವೆಚ್ಚವಾದವು ಆದರೂ ಆಚಾರ್ಯನ ಮುಖದ ಮೇಲೆ ಚಿಂತೆಯ ಗರವೆಯೊಂದೂ ಕಾಣಲಿಲ್ಲ ಎಲ್ಲವೂ ಸಾರ್ಥಕವಾಯಿತು ಭೂತ ತೃಪ್ತಿಯಾಯಿತು ಈ ಮಗುವಿನ ಜೀವನದಲ್ಲಿಯೂ ಎಲ್ಲವೂ ಹೀಗೆ ಸಾರ್ಥಕವಾಗಲಿ ಅವನು ಅನುಋಣನಾಗಿ ಕೃತಾರ್ಥನಾಗಲಿ ಎಂದು ದೇವರಿಗೆ ಕೈ ಮುಗಿದನು ಇತ್ತ ಆಲಂಬಿನಿ ದೇವಿಯು ಮಗನ ಸೌಖ್ಯವನ್ನು ಸೌಖ್ಯಕ್ಕಾಗಿ ಏನೇನಬೇಕು ಎಂದು ಯೋಚಿಸುತ್ತಿದ್ದಾಳೆ ಬಹುದಿನದಿಂದ ಶೇಖರಿಸಿಟ್ಟಿದ್ದ ದಾವಳಿಗಳೆಲ್ಲ ಈಚೆಗೆ ಬಂದವು ಮೂರು ನಾಲ್ಕು ತಿಂಗಳುಗಳಿಂದ ಆಲಂಬಿನಿಯು ಜಾಯಂತಿಯವೂ ಕೂಡಿಟ್ಟಿದ್ದ ಸೀರೆ ಪಂಚಗಳ ತುಂಡುಗಳೆಲ್ಲ ಕಂಡಿನಲ್ಲಿಟ್ಟೇ ಇದ್ದವು ಗಾಳಿಯಲ್ಲಿ ಹಾರಾಡಿದವು ಜಯಂತಿ ಮೊಮ್ಮಗನಿಗೆ ಜಯಂತಿಯು ಮೊಮ್ಮನಿಗೆ ಮೊಮ್ಮಗನಿಗೆ ಆರತೆಗೆಂದು ಉಂಡೆ ಸಿದ್ಧಪಡಿಸಿದಳು ತೊಟ್ಟಿಲು ತನ್ನ ಸ್ಥಾನದಲ್ಲಿ ಅಲಂಕೃತವಾಗಿ ಮಗನನ್ನು ಮಗುವನ್ನು ಬರಮಾಡಿಕೊಳ್ಳಲು ಅನಿಯಾಯಿತು. ಅಂದಿನ ಸಾಯಂಕಾಲ ಹೆಂಗಸರು ಹುಯ್ಯಲೋ ಹುಯ್ಯಲು ಅವರ ಸಂಭ್ರಮ ಗಂಡಸು ಗಂಡಸು ಪ್ರಾಣಿಯು ಊಹಿಸಿ ತಿಳಿದುಕೊಳ್ಳಬೇಕು ಹೊರತು ಅನುಭವಿಸಿ ಅರಿಯುವುದು ಅವನ ಹಣಿಯಲ್ಲ ಹಣಿಯಲ್ಲಿಯೇ ಬರೆದಿಲ್ಲ ಹೆಂಗಸು ಸಂಭ್ರಮ ತನ್ನ ಕಾರ್ಯವೇ ಆಗಬೇಕಾಗಿಲ್ಲ ತನಗೆ ಸಂಬಂಧವೇ ಇಲ್ಲದಿದ್ದರೂ ಇನ್ನೊಬ್ಬರ ಮನೆಯ ಕೆಲಸವಾದರೂ ಅದರಲ್ಲಿ ಅಭಿಮಾನ ಹಾಗಿರುವಾಗ ಆಚಾರ್ಯ ಆಚಾರ್ಯರ ಪತ್ನಿ ಎಂದರೆ ಊರಿಗೆಲ್ಲ ಇನ್ನು ಕೇಳಬೇಕೆ ಹಾಡುಗಳ ಕೂಗಾಟದಲ್ಲಿ ಆ ನಗಗಳ ನರ್ತನದಲ್ಲಿ ಗುಂಡಪ್ಪನ ಪೂಜೆಯಿಂದ ಹಿಡಿದು ನಡೆಯಬೇಕಾದ ಕಾರ್ಯವೆಲ್ಲ ಸಂಭ್ರಮವಾಗಿ ಜಯಂತಿಯು ನೇತೃತ್ವ ಜಯಂತಿಯ ನೇತೃತ್ವದಲ್ಲಿ ನಡೆಯಿತು ಎಲ್ಲರೂ ಬಾಣಂತಿಯನ್ನು ನೋಡಿದ್ರ ಕೆತ್ತವಳಂತೆ ಇಲ್ಲವೇ ಇಲ್ಲ ಹದಿನಾರು ದಿನದಿಂದ ಪ್ರಸ್ತುತ ಹುಡುಗಿಯ ಆಗಿದ್ದಾಳೆ ಎನ್ನುವವರೆ ಬಂದವರೆಲ್ಲ ಮಗುವನ್ನು ನೋಡಿ ಆನಂದದಿಂದ ಆಲಂಬಿ ಮೊದಲು ನಿಮ್ಮ ಮಗನಿಗೆ ಇಳಿ ತೆಗೀರಿ ತೊಟ್ಟಿದ ತುಂಬಾ ಮಲಗಿರುವ ಈ ಮಗುವನ್ನು ನೋಡಿ ಕರುಬದವರಾರು ಎಲ್ಲಾದರೂ ದೃಷ್ಟಿಯಾಗದಿರುವುದುಂಟೇ ಕುಂಡಿಮೇಯ ಚಂದನ ಹಾಗೆ ಬೆಳಗುತ್ತಿದ್ದಾನೆ ಆ ಹಣೆ ನೋಡಿ ಆ ಮೂಗು ನೋಡಿ ಆ ಬಾಯಿ ನೋಡಿ ಆ ತುಟಿ ನೋಡಿ ಅಲ್ಲಿ ನೋಡಿ ಆ ಪುಟ್ಟ ಕೈ ತೋಳು ಅದೆಷ್ಟು ಉದ್ದ ಆ ತೋಳು ಆ ಕಿವಿಗಳು ನೋಡಿ ಒಳ್ಳೆ ಆನೆ ಕಿವಿಗಳ ಹಾಗೆ ಇವೆ ಎಂದು ಹಲವಾರು ಹಲವು ತೆರವನ್ನಾಗಿ ಹೊಗಳಿದರು ಎಲ್ಲರ ಬಾಯಲ್ಲೂ ಒಂದೇ ಮಾತು ಆಲಂಬಮ್ಮ ಅದೃಷ್ಟಶಾಲಿ ಅಂತಹ ಗಂಡ ಆ ಗಂಡನಿಗೆ ತಕ್ಕ ಮಗು ಅಂತೂ ಈ ಮಗನನ್ನು ಪಡೆದು ಜನ್ಮ ಮಾಡಿಕೊಂಡಳು ಆಚಾರ್ಯರು ಮಗನಾದನೆ ಆಚಾರ್ಯರು ಮಗನಾದಾನೆ ಎಂದು ಮಾಡಿದ ತಪಸ್ಸು ಸಾರ್ಥಕವಾಯಿತು ಅವರು ಅವರು ಭವಿಷ್ಯವನ್ನು ಬಲ್ಲವರಲ್ಲ ಅವರಲ್ಲಿ ಯಾರೆಲ್ಲ ಯಾರಾದರೂ ಶಾಸ್ತ್ರಜ್ಞರಿದ್ದರೆ ಶಾಸ್ತ್ರಜ್ಞರಿದ್ದರೆ ತಾವು ಆಡಿದ ಮಾತು ಲೋಕಾಭಿರಾಮವಾಗಿ ಆಡುವುದಲ್ಲ ಅದು ಶಾಸ್ತ್ರವಾಣಿಯಷ್ಟೇ ಖಚಿತವಾಯಿತು ಎಂದು ತಿಳಿದು ನಂಬಿಕೆಯಿಂದ ಇರುತ್ತಿದ್ದರು ಗದ್ದಲ ಬೆಲ್ಲುವ ಶಾಂತವಾದ ಮೇಲೆ ಆಚಾರ್ಯನು ಬಂದು ಹೆಂಡತಿಯೆಂದು ಮಾತನಾಡಿಸಿದನು ಆಕೆಯು ಗಂಡ ಬಂದನೆಂದು ಎಳೆದು ಹೋದಳು ಗಂಡನು ಬೇಡಬೇಡ ಇನ್ನು ಮೇಲೆ ನನ್ನ ಮಗನ ತಾಯಿಯೆಂದು ನಿನ್ನನ್ನು ನಾನು ಗೌರವಿಸಬೇಕು ನೀನು ಗೌರವಿಸುವ ಕಾಲವು ಕಳೆದು ಹೋಯಿತು ನೋಡು ನಾನು ಬಂದದ್ದು ನಿನ್ನನ್ನು ಎಚ್ಚರಿಸುವುದಕ್ಕೆ ಇನ್ನು ಮುಂದೆ ಮಗುವನ್ನು ಎತ್ತಿಕೊಳ್ಳುವಾಗ ಮರೆಯದೆ ಸರಸ್ವತಿಯನ್ನು ಧ್ಯಾನ ಮಾಡು ತೊಟ್ಟಿಲಲ್ಲಿ ಇಟ್ಟು ತುಗುವಾಗ ಭದ್ರಂ ಭದ್ರಂ ಕರ್ಣೇಬಿಹಿ ಹೇಳುತ್ತಿರು ಒಂದು ವೇಳೆ ಸಂತಸದಲ್ಲಿ ಹೇಳುವುದು ಬೇಡವೆನ್ನಿಸಿದರೆ ಅದರ ಅರ್ಥವನ್ನು ಲೌಕಿಕ ಭಾಷೆಯಲ್ಲಿ ಹಾಳು ಮಾಡಿಕೊಂಡು ಹೇಳು ಮಿಕ್ಕಾಗ ಆ ಮಗವನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಆಡಿಸುವಾಗ ಪೂರ್ಣ ಮತಃ ಮರೆಯಬೇಡ ನಾನಿನ್ನು ಬರುತ್ತೇನೆ ಬೆಳಗಿನಿಂದ ನಿನಗುವ ಅವಕಾಶವಿಲ್ಲದಷ್ಟು ಕೆಲಸವಾಗಿ ಆಯಾಸವಾಗಿದೆ ಮಲಗಿ ನಿದ್ದೆ ಮಾಡು ದೇವತೆಗಳು ನಿನ್ನನ್ನು ನಿನ್ನ ಮಗನನ್ನು ಕಾಪಾಡಲಿ ಎಂದನು ಆ ವೇಳೆಗೆ ಊಟಕ್ಕೆ ಹೋಗಿದ್ದ ತಾಯಿಯು ಬಂದಳು ಅತ್ತೆಯು ಬಂದಿದ್ದನ್ನು ಕಂಡು ಅಳಿಯನ್ನು ಗೌರವವಾಗಿ ಎದ್ದು ಹೊರಟು ತಾಯಿಯು ಮಗಳನ್ನು ಹಾಸ್ಯ ಮಾಡಿದಳು ಅಲ್ಲವೇ ಗಂಡನನ್ನು ಕರೆಸಿಕೊಂಡವಳು ಮಗನನ್ನ ಅವರ ಕೈಗೆ ಕೊಡಬಾರದಾಗಿತ್ತೆ ಎಂದಳು ಮಗಳು ಆ ಹಾಸ್ಯವನ್ನು ಒಪ್ಪಿಕೊಳ್ಳುತ್ತಾ ತುಂಡತನವನ್ನು ಪ್ರತಿಬಿಂಬಿಸುವಂತೆ ನಾವು ಹೀಗಿರಲಿ ಅಂತ ತಾನೇ ನೀವು ಕೋರುವುದು ಅವರ ಮಗನವ ಮಗವನ್ನ ಅವರ ಮಗುವನ್ನ ಅವರು ಎತ್ತಿಕೊಂಡರೆ ನಾನು ಅಡ್ಡವಾಗಬಾರದೇ ಹೊರತು ನಾನು ಕೊಡಬೇಕೇನು ಇಷ್ಟಕ್ಕೂ ಮಧ್ಯಾಹ್ನದಲ್ಲಿ ಬೇಕಾದ ಹಾಗೆ ನೋಡಿದ್ದಾರಲ್ಲ ಈ ತಿಂಗಳ ಪುರುಳು ಕಳೆದ ಮೇಲೆ ಬೇರೆಂದರೂ ಎತ್ತಿಕೊಳ್ಳುತ್ತಾರೆ ಈಗ ಬಂದಿದ್ದುದು ಮಂತ್ರಗಳನ್ನು ಜಪ ಮಾಡುತ್ತಿರು ಕೊನೆಗೆ ಮಂತ್ರಾರ್ಥವನ್ನಾದರೂ ನೆನೆಯುತ್ತಿರುವಂತೆ ಹೇಳುವುದಕ್ಕೆ ಎಂದಳು ತಾಯಿಗೆ ಮಗಳ ಹಿಂದೆ ಮಗಳು ಹಿಂದೆ ಹೇಳಿದ್ದ ಕನಸಿನ ನೆನಪಾಗಿ ಆ ಮಗುವು ಎಂತಹ ಮಹಾನುಭಾವನಾಗುತ್ತಾನೋ ಯಾರಿಗೆ ಗೊತ್ತು ಎನ್ನಿಸಿತು ಅಡಕೆಲೆಯು ಬಾಯಿ ತುಂಬಿತ್ತು ನಿದ್ದೆಯು ಕಣ್ಣು ತುಂಬಿತ್ತು ಮಾತನಾಡುತ್ತಲೇ ಹಾಗೆಯೇ ಹೊರಗೆ ಕೊಂಡಳ ಬೆಳಗಿನ ಬೆಳಗಿನಿಂದ ದುಡಿದು ಆಯಾಸಪಟ್ಟಿದ್ದ ದೇಹ ನಿದ್ದೆಯಲ್ಲಿ ಮರೆಯಿತು